ಸುಂದರಿ ಗಣಪುರಿಯ ಕಾಮಾಕ್ಷಿಯಮ್ಮ ಸಂದರ್ಶನ ನೀಡಿ ಸಲಹು ನಮ್ಮಮ್ಮ ಸುಂದರಿ ಗಣಪುರಿಯ ಕಾಮಾಕ್ಷಿ ಅಮ್ಮ ಸಂದರ್ಶನ ನೀಡಿ ನಮ್ಮಮ್ಮ ಸುಂದರಿ ಗಣಪುರಿಯ ಕಾಮಾಕ್ಷಿಯಮ್ಮ ಸಂದರ್ಶನ ನೀಡಿ ಸಲಹು ನಮ್ಮಮ್ಮ ಸುಂದರ ಗಣಪುರಿಯ ಕಾಮಾಕ್ಷಿ ಅಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ಬಡವಾರು ಎಂದೆನಿಸಿ ತಡ ಮಾಡಬೇಡಮ್ಮ ಕೋಪ ನಮಗೂ ಉಂಟಮ್ಮ ಬಡವಾರು ಎಂದೆನಿಸಿ ತಡ ಮಾಡಬೇಡಮ್ಮ ಕೋಪ ನಮಗೂ ಉಂಟಮ್ಮ ತಡವಾದರೆ ನಮ್ಮ ಒಡತಿ ನೀನಿದ್ದೆ ಎಂದು ಒಡನೆ ಭಕ್ತರ ಕೂಡೆ ಕರವೇನಮ್ಮಮ್ಮ ತಡವಾದರೆ ನಮ್ಮ ಒಡನೆ ಒಡತಿ ನೀನಿದ್ದೆ ಎಂದು ಒಡನೆ ಭಕ್ತರ ಕೂಡ ತರವೇನೇನಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ನಿನ್ನ ಶ್ರೀಪಾದಗಳ ಸೇವಕರು ಎಂದೆನಿಸಿ ನಿನ್ನ ಶ್ರೀ ದರ್ಶನ ಪಡೆವಂತೆ ದಯ ಮಾಡು ನಿನ್ನ ಶ್ರೀಪಾದಗಳ ಸೇವಕರು ಎಂದೆನಿಸಿ ನಿನ್ನ ಶ್ರೀ ದರ್ಶನ ಪಡೆವಂತೆ ಮಾಡಯ ಮಾಡು ಉನ್ನತ ಮಹಿಮೆಯನು ಶ್ರೀಕಂಠ ದಿಹಾಡಿ ಉನ್ಮತರಾಗಿ ಮೈಮರೆವಂತೆ ಮಾಡಮ್ಮ ಉನ್ನತ ಮಹಿಮೆಯನ್ನು ಶ್ರೀಕಂಠ ದಿಹಾಡಿ ಉನ್ಮತರಾಗಿ ಮೈಮರೆತು ಮೈಮರೆವಂತೆ ಮಾಡಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ಬಂದೆವು ನಿಮ್ಮ ಮಂದಿರಕ್ಕೆ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ ನಮ್ಮ ಕುಂದನ್ನು ಕಡೆಗಣಿಸಿ ಕಾಪಾಡಬೇಕಮ್ಮ